ಎಚ್ವಿ ನಂಜುಂಡಯ್ಯನವರು ಜನನ ಹದಿಮೂರು ಅಕ್ಟೋಬರ್ ಎಂಟುನೂರ ಅರವತ್ತು ಮರಣ ಏಳನೇ ಮೇ ಸಾವಿರದ ಒಂಬೈನೂರ ಇಪ್ಪತ್ತು ಶ್ರೀಮಾನ್ ಹೆಚ್ವಿ ನಂಜುಂಡಯ್ಯನವರ ಹೆಸರನ್ನು ನಾನು ವಿದ್ಯಾರ್ಥಿಯಾಗಿದ್ದಾಗಲೇ ಅವರು ಭಿಕ್ಷಾನವನ್ನು ಬೀದಿಯ ಲಾಂದ್ರಾದಲ್ಲಿ ಓದಿ ಎಂಎ ಎಂಎಲ್ ಪಾಸ್ ಮಾಡಿದವರೆಂದು ನನಗೆ ನಮ್ಮೂರಿನಲ್ಲಿ ಕತೆ ಹೇಳಿದ್ದರು ಅದು ಬರೀ ಕತೆ ಎಂದು ಆಮೇಲೆ ನನಗೆ ಗೊತ್ತಾಯಿತು ಶ್ರೀ ನಂಜುಂಡಯ್ಯನವರು ಐಶ್ವರ್ಯವಂತರಾಗಿ ಹುಟ್ಟಲಿಲ್ಲವೆಂಬುದು ನಿಜ ಆದರೆ ಮಿಕ್ಕ ಕಥಾವಿವರಗಳು ನನಂತವರ ಬೋಧನೆಗಾಗಿ ಯಾರೋ ಪುಣ್ಯಾತ್ಮರು ಮಾಡಿದ್ದ ಸ್ವಕಪೋಲ ಕಲ್ಪನೆ ಸಾವಿರದ ಒಂಬೈನೂರ ಏಳು ಎಂಟರ ವೇಳೆಗೆ ವಿದ್ವನ್ ಮಂಡಳಿಗಳಲ್ಲಿಯೂ ಅಧಿಕಾರಿ ವರ್ಗದಲ್ಲಿಯೂ ಎಲ್ಲ ಸಭ್ಯ ಗೋಷ್ಠಿಗಳಲ್ಲಿಯೂ ಮನ್ನಣೆ ಪಡೆದಿದ್ದರು ಅವರು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ತಮ್ಮ ಇಪ್ಪತ್ತನೇ ವರ್ಷದಲ್ಲಿ ಬಿಎ ಪಾಸ್ ಮಾಡಿ ಮಾಡಿದ ಮೇಲೆ ಕೊಳ್ಳೇಗಾಲದಲ್ಲಿ ಸಬ್ ರಿಜಿಸ್ಟ್ರಾರ್ ಆಗಿ ಉದ್ಯೋಗ ಪ್ರಾರಂಭ ಮಾಡಿದವರಂತೆ ಆಮೇಲೆ ಮದ್ರಾಸಿನಲ್ಲಿ ಅಕೌಂಟೆಂಟ್ ಜನರಲ್ ಕಚೇರಿಯಲ್ಲಿ ಗುಮಾಸ್ತರಾಗಿದ್ದರಂತೆ ಅದು ಕೊಂಚ ಕಾಲ ಸಾವಿರದ ಒಂಬೈನೂರಲ್ಲಿ ಅವರು ಬಿಎಲ್ ಪಾಸ್ ಮಾಡಿ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಮೈಸೂರು ಸರ್ಕಾರದಲ್ಲಿ ಉದ್ಯೋಗ ಸಂಪಾದನೆ ಮಾಡಿದರು ಇಲ್ಲಿ ಅವರ ಮೊದಲ ಹುದ್ದೆ ನಂಜನಗೂಡಿನ ಮುನ್ಸೀಫರ್ ಆಗಿ ಅದೇ ವರ್ಷ ಎಂಎ ಪರೀಕ್ಷೆಯಲ್ಲಿ ತೆರ್ಗಡೆಯಾದರು ಮಾರನೆಯ ವರ್ಷ ಸಾವಿರದ ಎಂಟುನೂರ ಎಂಬತ್ತಾರು ಬಂದರು ಹಾಸನ ಮೈಸೂರು ಶಿವಮೊಗ್ಗಿಗಳಲ್ಲಿ ಕೆಲವು ಕಾಲ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡಿದ ಮೇಲೆ ಸಾವಿರದ ಎಂಟುನೂರ ಜುಡಿಷಿಯಲ್ ಇಲಾಖೆಗೆ ಹಿಂದಿರುಗಿ ಬಂದು ಸಬ್ ಜಡ್ಜಿಯಾದರು ಸಾವಿರದ ಎಂಟುನೂರ ತೊಂಬತ್ತ್ ಮೂರರಲ್ಲಿ ಎಂಎಲ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಸಾವಿರದ ಎಂಟುನೂರ ಮದ್ರಾಸ್ ವಿಶ್ವವಿದ್ಯಾನಿಲಯವು ಅವರನ್ನು ಫೆಲೋ ಆಗಿ ಅಂಗೀಕರಿಸಿ ಗೌರವಿಸಿತು ಅದೇ ಸುಮಾರಿನಲ್ಲಿ ಮೈಸೂರು ಸರ್ಕಾರವು ಅವರನ್ನು ಅಂಡರ್ ಸೆಕ್ರೆಟರಿಯಾಗಿ ನಿಯಮಿಸಿಕೊಂಡಿತು ಸಾವಿರದ ಎಂಟುನೂರ ಅವರು ಶಿವಮೊಗ್ಗಿಯ ಜೆ ಡೆಪ್ಯುಟಿ ಕಮಿಷನರ್ ಆದರು ಸಾವಿರದ ಒಂಬೈನೂರ ದಿವಾನ್ ಸರ್ ಪಿಎನ್ ಕೃಷ್ಣಮೂರ್ತಿಗಳವರ ಕಾಲದಲ್ಲಿ ಸರ್ಕಾರದ ಮುಖ್ಯ ಸೆಕ್ರೆಟಿಯ ಸೆಕ್ರೆಟರಿಯಾದರು ಆ ಕ್ರಮವಾಗಿ ಚೀಫ್ ಕೋರ್ಟ್ ಜಡ್ಜಿ ಕೌನ್ಸಿಲರ್ ವೈಸ್ ಚಾನ್ಸಲರ್ ಈ ಪದಿಗಳಿಗೆರಿದರು ಅವರು ಉದ್ಯೋಗದ ಜವಾಬ್ದಾರಿ ಹೊತ್ತಿದ್ದಾಗಲೇ ದೊಡ್ಡ ದೊಡ್ಡ ಪರೀಕ್ಷೆಗಳಿಗೆ ಖಾಸಗಿಯಾಗಿ ಕುಳಿತು ಜಯಿಸಿದರು ಆಗ ಕಾಲೇಜುಗಳಿಗೆ ಹೋಗಬೇಕಾದ ನಿರ್ಬಂಧವಿರಲಿಲ್ಲ ಅಂಥ ವಿದ್ಯಾ ಸಾಹಸಗಳಿಗೆ ಈಗ ಅವಕಾಶವಿಲ್ಲ ಈಗಿನ ವಿಶ್ವವಿದ್ಯಾನಿಲಯ ವಿದ್ಯಾಲಯಗಳು ಎಲ್ಲ ಸಾಹಸಗಳನ್ನು ತಪ್ಪಿಸಿವೆ ಗಿಳಿಯ ಪಾಠ ಗೂಡಿನಲ್ಲಿ ಓಟ ಇಂದಿನ ತಯಾರಿ ಅವರು ಸಬ್ಜಡ್ಜಿ ಆಗಿದ್ದಾಗ ಅವರ ದೊಡ್ಡ ಯೋಗ್ಯತೆ ಜನದ ಗಮನಕ್ಕೆ ಬಂದಿರಬೇಕು ಅವರು ಕೌನ್ಸಿಲರ್ ಆಗಿದ್ದಾಗ ಅರಳೆಪೇಟೆಯಲ್ಲಿಯ ಒಂದು ಮನೆಯನ್ನು ಇದು ಸಬ್ಜಡ್ಜಿ ನಂಜುಂಡಯ್ಯನವರ ಮನೆ ಎಂದು ಜನ ತೋರಿಸುತ್ತಿದ್ದುದು ನನಗೆ ಜ್ಞಾಪಕವಿದೆ ನಂಜುಂಡಯ್ಯನವರ ಸಾಹಿತ್ಯ ವ್ಯಾಸಂಗ ವಿಸ್ತಾರವಾದದ್ದು ಕಾವ್ಯ ನಾಟಕಗಳನ್ನು ಕತೆ ಕಾ ಕತೆ ಓದುವುದರಿಂದ ಬರುವ ಆನಂದವೇ ಜೀವನದಲ್ಲಿ ಅವರಿಗಿದ್ದ ಪರಮಾನಂದ ಅವರಂತೆ ಪುಸ್ತಕ ಕೊಳ್ಳುತ್ತಿದ್ದವರು ಅವರ ಸಮಕಾಲೀನರಲ್ಲಿ ಬೆಂಗಳೂರಿನಲ್ಲಿ ಬಹುಶಃ ಇನ್ನೊಬ್ಬರಿರಲಿಲ್ಲವೆಂದು ತೋರುತ್ತದೆ ಕಾಲ್ಪನಿಕ ಸಾಹಿತ್ಯದ ಜೊತೆಗೆ ನಂಜುಂಡಯ್ಯನವರು ಕೆಲವು ಕ್ಲಿಷ್ಟಗರಾದ ಶಾಸ್ತ್ರಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದರು ನ್ಯಾಯಶಾಸ್ತ್ರ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಈ ಮೂರು ಅವರಿಗೆ ಕರತಲಾಮಲಕವಾಗಿದ್ದವು ನಂಜುಂಡಯ್ಯನವರ ಭಾಷಾ ಪಾಂಡಿತ್ಯ ಬಹುಮುಖವಾದದ್ದು ಇಂಗ್ಲಿಷ್ ಕನ್ನಡ ಸಂಸ್ಕೃತ ಈ ಭಾಷೆಗಳ ಜೊತೆಗೆ ಫ್ರೆಂಚ್ ಭಾಷೆಯನ್ನು ಅಭ್ಯಾಸ ಮಾಡಿಕೊಂಡಿದ್ದರು ಫ್ರೆಂಚ್ ಮಹಾಕವಿ ವಿಕ್ಟರ್ ಹ್ಯಾಗೊ ಎಂಬಾತನ ಹಲವು ಕವಿತೆಗಳನ್ನು ನಂಜುಂಡಯ್ಯನವರು ತುರ್ಜುಮೆ ಮಾಡಿದ್ದರು ತರ್ಜುಮೆ ಮಾಡಿದ್ದರು ಆ ಕವನ ಸಂಗ್ರಹದ ಹೆಸರು ರಾತ್ರಿಯಲ್ಲಿ ಕಂಬನಿ ನಂಜುಂಡಯ್ಯನವರಿಗೆ ಪುತ್ರವಿಯೋಗ ದುಃಖ ಹುಟ್ಟಿದ್ದು ಈ ಕೃತಿ ಅದನ್ನು ಆ ಪುತ್ರ ಸ್ಮೃತಿಗಾಗಿ ಅಂಕಿತ ಮಾಡಿದ್ದಾರೆ ಅದರಲ್ಲಿಯ ಅವರ ಇಂಗ್ಲಿಶ ಸೈರಿ ಲಲಿತವಾಗಿ ಭಾವಧ್ವನಿ ಪರಿಪೂರ್ಣವಾಗಿ ಮನೋಜ್ನವಾಗಿದೆ ಇಂಗ್ಲಿಷ್ ಬರವಣಿಗೆ ನಂಜುಂಡಯ್ಯನವರಿಗೆ ಸ್ವಭಾಷೆಯಷ್ಟು ಸುಲಭವಾಗಿತ್ತು ಸರಳವೂ ಗಂಭೀರವೂ ಯಥೋಚಿತವೂ ಆದ ಶೈಲಿಯಲ್ಲಿ ಅವರು ಹತ್ತಾರು ಪುಟಗಳನ್ನು ಧಾರಾಕಾರವಾಗಿ ತಪ್ಪಿಲ್ಲದೆ ಚಿತ್ತಿಲ್ಲದೆ ಬರೆಯುತ್ತಿದ್ದರು ನಂಜುಂಡಯ್ಯನವರ ಬಹಿರಂಗ ಭಾಷಣಗಳಲ್ಲಿ ಆ ಇರಲಿಲ್ಲ ಅವರು ವೇದಿಕೆಯ ಮೇಲೆ ನಿಂತಾಗ ವಿಷಯವನ್ನು ಆಲೋಚನೆ ಮಾಡುತ್ತಾ ತುಟಿಯಿಂದ ಹೊರ ಮಾತನ್ನು ಮರುಕ್ಷಣವೇ ತಿದ್ದುತ್ತಾ ಹೇಳುವ ವಿಷಯವನ್ನು ಆದಷ್ಟು ತರಾರುವಕ್ಕಾಗಿ ಹೇಳಬೇಕೆಂಬ ಚಿಂತೆಯಲ್ಲಿದ್ದಾಗ ಅವರ ಮಾತು ಸಾವಕಾಶಕ್ಕೆ ಬಿದ್ದು ರಭಸ ಹೋಗುತ್ತಿತ್ತು ಅವರ ಸ್ವಭಾವ ರಭಸದ್ದಲ್ಲವೆಂದೇ ರಭಸಕ್ಕೆ ಪ್ರತಿಯಾದದ್ದೆಂದೇ ಹೇಳಬೇಕು ಇಂಗ್ಲಿಶಿನಲ್ಲಿ ಅವರು ಸಾರ್ವಜನಿಕವಾದ ಗ್ರಂಥ ಯಾವುದನ್ನೂ ಬರೆದಿಲ್ಲ ಅನೇಕ ಸರಕಾರದ ವರದಿಗಳು ಆಜ್ಞಾಪತ್ರಗಳು ಮಾತ್ರವಲ್ಲದೆ ಹತ್ತಾರು ಕಾನೂನು ಪ್ರಬಂಧಗಳು ಅವರ ಇಂಗ್ಲಿಷ್ ಕೈವಾಡವನ್ನು ತೋರಿಸುತ್ತವೆ ಹಾಗೆಯೇ ಅನೇಕ ಜಜ್ಮೆಂಟುಗಳು ಅವರ ಇಂಗ್ಲಿಷ್ ಶೈಲಿಯನ್ನು ತೋರಿಸುತ್ತದೆ ಇವುಗಳ ಜೊತೆಗೆ ಮೈಸೂರು ದೇಶದ ನಾನಾ ಜಾತಿ ಕುಲವರ್ಣನೆಯ ಪುಸ್ತಕಾವಳಿಯೊಂದನ್ನು ಅವರು ಸಂಪಾದಿಸಿದ್ದಾರೆ ಅವರು ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆದದ್ದು ಇಂಡಿಯಾ ಸೆಕ್ರೆಟರಿಯಾದ ಮಾಂಟೆಗ್ಯೂ ಸಾವಿರದ ಎಂಟುನೂರ ಹದಿನೇಳರಲ್ಲಿ ಬಂದಿದ್ದಾಗ ನಮ್ಮ ರಾಜ ವ್ಯವಸ್ಥೆಯಲ್ಲಿ ಆಗಬೇಕಾಗಿದ್ದ ಪರಿಷ್ಗಳು ಏನೆಂಬುದನ್ನು ಕುರಿತು ಎಚ್ ವಿ ನಂಜುಂಡಯ್ಯನವರು ಒಂದು ಆವೇದನ ಪತ್ರಿಕೆಯನ್ನು ತಯಾರು ಮಾಡಿ ಒಪ್ಪಿಸಿದರು ಈ ಎಲ್ಲಾ ಬರವಣಿಗೆಗಳಿಂದಲೂ ಅವರಿಗಿದ್ದ ಭಾಷಾ ಸೌಲಭ್ಯವು ವಾಗ್ವೇಷದತೆಯು ಹೊರಪಡುತ್ತದೆ ನಂಜುಂಡಯ್ಯನವರು ಕನ್ನಡದಲ್ಲಿ ಲೇಖೆಬೋಧಿನಿ ವ್ಯವಹಾರ ದೀಪಿಕೆ ಅರ್ಥಶಾಸ್ತ್ರ ಮೊದಲಾದ ಗ್ರಂಥಗಳನ್ನು ಬರೆದವರು ಇದರಲ್ಲಿ ಮೊದಲನೆಯದು ಇಂಗ್ಲಿಷ್ನಲ್ಲಿರುವಂತಹ ಲೆಟರ್ ರೈಟರ್ ಎಂಬುದಕ್ಕೆ ಸಮಾನವಾದದ್ದು ಅದು ಸಭ್ಯ ಮನುಷ್ಯನಾದವನೊಬ್ಬನು ಬಂಧು ಮಿತ್ರರಿಗೂ ಗುರು ಹಿರಿಯರಿಗೂ ನಾನಾ ಸಂದರ್ಭಗಳಲ್ಲಿ ಬರೆಯ ಬೇಕೆನಿಸುವ ಕಾಗದ ಪತ್ರಗಳು ಹೇಗಿರಬೇಕೆಂಬುದನ್ನು ನಮ್ಮ ಸಾಂಪ್ರದಾಯಿಕವಾದ ಒಕ್ಕಣೆ ಮರ್ಯಾದೆಗಳೊಡನೆ ಮಾದರಿಯ ಕಾಗದಗಳ ಮೂಲಕ ತೋರಿಸಿಕೊಡುತ್ತದೆ ಅದೇ ಪುಸ್ತಕದ ಮೂರನೆಯ ನಾಲ್ಕನೆಯ ಮುದ್ರಣಗಳಲ್ಲಿ ಮುಖ್ಯ ದಸ್ತಾವೇಜುಗಳ ಮಾದರಿ ರೂಪಗಳನ್ನು ಕೂಡ ಸೇರಿಸಿದ್ದರೆಂದು ನನ್ನ ಜ್ಞಾಪಕ ವ್ಯವಹಾರ ದೀಪಿಕೆಯಲ್ಲಿ ಕಾನೂನಿನ ರಚನೆ ಸರ್ಕಾರದ ಆಡಳಿತಗಳು ಕೋರ್ಟುಗಳ ನಡವಳಿಕೆ ತೀರ್ಪು ಇವೇ ಮೊದಲಾದ ನ್ಯಾಯ ಪರಿಪಾಲನೆಯ ಗ್ರಮಗಳನ್ನು ವಿವರಿಸಿದ್ದರು ಅರ್ಥಶಾಸ್ತ್ರ ಗ್ರಂಥದಲ್ಲಿ ದೇಶದ ಸಂಪತ್ತಿನ ಉತ್ಪತ್ತಿ ವಿಭಾಗ ರಾಜ್ಯದ ಆದಾಯ ವ್ಯಯಗಳು ನಾಣ್ಯದ ಚಲಾವಣೆ ಇವೇ ಮೊದಲಾದ ಆರ್ಥಿಕ ವಿಚಾರಗಳನ್ನು ಕುರಿತು ಬರೆದಿದ್ದರು ಆ ಮೂರು ಜಾತಿಯ ಸಾಹಿತ್ಯದಲ್ಲಿಯೂ ನಂಜುಂಡಯ್ಯನವರ ಗ್ರಂಥಗಳೇ ಕನ್ನಡದ ಕನ್ನಡದಲ್ಲಿ ಮೊದಲನೆಯದೆಂದು ನನ್ನ ತಿಳುವಳಿಕೆ ನನಗೆ ನಂಜುಂಡನಯ್ಯ ನಂಜುಂಡಯ್ಯನವರ ಪರಿಚಯವಾದದ್ದು ಹೇಗೋ ಎಲ್ಲೋ ಜ್ಞಾಪಕವಿಲ್ಲ ಆದರೆ ಮೊದಲು ಭೇಟಿಯಾದಗಿನಿಂದ ಅವರು ಚಿರಪರಿಚಿತರ ಸಲಿಗೆಯಿಂದ ನಡೆದುಕೊಂಡದ್ದು ಮಾತ್ರ ಜ್ಞಾಪಕವಿದೆ ನನ್ನ ಹಿರಿಯ ಬಂಧುಗಳಾದ ಸಬ್ಜೆಡ್ಜಿ ಲಕ್ಷ್ಮೀನಾರ ನಾರಣಪ್ಪನವರು ನಂಜುಂಡಯ್ಯನವರಿಗೆ ತುಂಬಾ ಬೇಕಾದವರಾಗಿದ್ದರು ಬಹುಶಃ ಆ ಮೂಲಕ ನಂಜುಂಡಯ್ಯನವರಿಗೆ ನನ್ನ ವಿಚಾರ ಅಚಿ ಅಷ್ಟಿಷ್ಟು ಗೊತ್ತಾಗಿದ್ದರೂ ಇರಬಹುದು ನನಗೆ ಅವರಲ್ಲಿ ಬಳಕೆ ಬೆಳೆದದ್ದು ಸಾವಿರದ ಒಂಬೈನೂರ ಹದಿನೈದರಿಂದೀಚೆಗೆ ಆ ವರ್ಷ ಕರ್ನಾಟಕ ಸಾಹಿತ್ಯ ಪರಿಷತ್ತು ಸ್ಥಾಪಿತವಾಯಿತು ಅದಕ್ಕೆ ಹಿಂದೆ ಸುಮಾರು ಒಂದು ವರ್ಷ ಆ ಸಂಸ್ಥೆಯ ಯೋಜನೆ ವಿಶ್ವೇಶ್ವರಯ್ಯನವರ ಸರಕಾರದ ಯೋಚನೆಯಲ್ಲಿತ್ತು ಆಗ ಎಕನಾಮಿಕ್ ಕಾನ್ಫರೆನ್ಸ್ ಎಂಬ ಮಹಾಸಂಸ್ಥೆಯೊಂದು ನಡೆಯುತ್ತಿತ್ತಷ್ಟೆ ಅದರ ವಿದ್ಯಾಸಮಿತಿಯಲ್ಲಿ ಕನ್ನಡ ಸಾಹಿತ್ಯ ಸಂಸ್ಥೆಗೆ ಸಂಬಂಧಪಟ್ಟ ಆಲೋಚನೆ ನಡೆಯುತ್ತಿತ್ತು ಆ ವಿಚಾರದಲ್ಲಿ ನಾನು ಕೊಂಚ ಉತ್ಸಾಹ ತೋರಿಸಿದ್ದೇನಾದ್ದರಿಂದಲೋ ಏನೋ ಸಂಸ್ಥೆಯ ಸ್ಥಾಪನೆಯ ಕಾಲದಲ್ಲಿ ಅದರ ಮುಖ್ಯಸ್ಥರು ನನಗೆ ಒಂದಿಷ್ಟು ಪ್ರಾಧಾನ್ಯವನ್ನು ಕೊಟ್ಟಿದ್ದರು ಆ ಮುಖ್ಯಸ್ಥರು ಮೂರು ಮಂದಿ ಎಚ್ವಿ ನಂಜುಂಡಯ್ಯನವರು ಕರ್ಪೂರ ಶ್ರೀನಿವಾಸರಾಯರು ಡಾಕ್ಟರ್ ಪಿಎಸ್ ಅಚ್ಯುತರಾಯರವರು ಈಗಣ ಇಂಟರ್ಮೀಡಿಯೇಟ್ ಕಾಲೇಜಿನ ಸಭಾಭವನದಲ್ಲಿ ಪರಿಷತ್ತು ಸ್ಥಾಪಿತವಾಯಿತು ಅದಕ್ಕೆ ಬೇಕಾದ ನಿಯಮಾವಳಿಗಳನ್ನು ರಚಿಸುವ ಸಮಿತಿಯಲ್ಲಿಯೂ ಒಂದೆರಡು ಉಪ ನನ್ನನ್ನು ಸೇರಿಸಿದ್ದರು ಈ ಕಾರ್ಯ ಸಂದರ್ಭದಲ್ಲಿ ನಾನು ನಂಜುಂಡಯ್ಯನವರನ್ನು ಪದೇ ಪದೇ ಕಾಣುವ ಅವಕಾಶ ದೊರಕಿತು ನನಗೆ ನಂಜುಂಡಯ್ಯನವರಲ್ಲಿ ಮುಖ್ಯವಾಗಿ ಕಂಡುಬಂದ ಗುಣಗಳು ಭಾಷೆಯಲ್ಲಿ ಸರಳತೆ ಮತ್ತು ಸಮಂಜಸತೆ ಕಾರ್ಯತತ್ಪರ ಬುದ್ಧಿ ಎಂದರೆ ಯಾವ ಬುದ್ದಿಗುಣವನ್ನು ಇಂಗ್ಲಿಶಿನಲ್ಲಿ ಕಾಮನ್ ಸೆನ್ಸ್ ಎಂದು ಹೇಳುತ್ತಾರೋ ಆ ಸಾಧ್ಯಸಾಧ್ಯ ವಿವೇಕ ಸ್ನೇಹ ತತ್ಪರತೆ ಮತ್ತು ಕರುಣೆ ಹಾಸ್ಯರಸಿಕತೆ ವಿಶ್ಚಾರಧೈರ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯ ದಿವಸ ಅಧ್ಯಕ್ಷರಾಗಿದ್ದರಾಗಿದ್ದು ಪ್ರಾರಂಭ ಭಾಷಣ ಮಾಡಿದವರು ನಂಜುಂಡಯ್ಯನವರು ಅವರ ಭಾಷಣ ಇಂಗ್ಲಿಶಿನಲ್ಲಿತ್ತು ಆ ಹೊತ್ತು ತುಂಬುಸೊಬೆ ಧಾರವಾಡ ಬೆಳಗಾವಿ ಮಂಗಳೂರು ಸೋಲಾಪುರ ಬಳ್ಳಾರಿ ಬಿಜಾಪುರ ಮೊದಲಾದ ಕಡೆಗಳಿಂದ ಪ್ರಸಿದ್ಧ ವಿದ್ವಾಂಸರುಗಳು ಪ್ರತಿನಿಧಿ ಪುರುಷರುಗಳು ದಯಮಾಡಿಸಿದ್ದರು ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಅಂದಿನಿಂದ ಇಂದಿನವರೆಗೂ ನೋಡಿರುವ ನನಗೆ ಅದಕ್ಕೆ ಸಮನಾದ ವಿದ್ವಜ್ಜನ ಪ್ರತಿನಿಧಿ ಸಭೆ ಇನ್ನೊಂದಾಗಲಿಲ್ಲವೆಂದೆನಿಸಿದೆ ನಮ್ಮ ಮೈಸೂರು ಸಂಸ್ಥಾನದ ಗಣ್ಯಜನ ಪ್ರಪಂಚವೆಲ್ಲಾ ಅಲ್ಲಿ ಸೇರಿತು ಸಭಿಕರೆಲ್ಲ ಕುತೂಹಲ ಭರಿತರಾಗಿ ಕಾದಿರುವಾಗ ಅಧ್ಯಕ್ಷರೆದ್ದು ನಿಂತು ತಮ್ಮ ಇಂಗ್ಲಿಷ್ ಭಾಷಣವನ್ನು ಓದಲು ಉಪಕ್ರಮಿಸಿದರು ಆಗ ಅವರೆದುರಿಗೆ ಮೊದಲ ಸಾಲಿನಲ್ಲಿ ಒಂದು ಕೊನೆಯಲ್ಲಿ ಕುಳಿತಿದ್ದ ಶ್ರೀಮಾನ್ ಬೆಳ್ಳಾವೆ ವೆಂಕಟ ನಾರಾಯಣಪ್ಪನವರು ನನ್ನ ಕಡೆ ತಿರುಗಿ ಇದೇನಪ್ಪ ನಾನ್ಸೆನ್ಸ್ ಶುದ್ಧ ನಾನ್ಸೆನ್ಸ್ ಅಷ್ಟೇ ಎಂದು ಹುಸೂರಿದರು ಅದು ನಂಜುಂಡಯ್ಯನವರ ಕಿವಿಗೆ ತಾಗಿರಬೇಕು ಅವರ ಮುಖದ ಮೇಲೆ ಮುಗಲು ನಗೆ ಸುಳೀತು ಅವರು ಭಾಷಣವನ್ನು ಓದಿ ಮುಗಿಸಿದರು ಆ ಹೊತ್ತಿನ ಸಭೆ ಮುಕ್ತಾಯವಾಗಿ ಜನ ಚದುರುತ್ತಿದ್ದ ಕಾಲದಲ್ಲಿ ನಂಜುಂಡಯ್ಯನವರು ವೆಂಕಟ ಬಳಿಗೆ ಬಂದು ನಾನ್ಸೆನ್ಸ್ ಯಾವ ಭಾಷೆ ಎಂದು ಕೇಳಿದರು ವೆಂಕಟ ಒಂದು ಕ್ಷಣ ಅರ್ಥವಾಗಲಿಲ್ಲ ಉಪನ್ಯಾಸ ಇಂಗ್ಲಿಶಿನಲ್ಲಿದ್ದರೂ ಅದರಲ್ಲಿದ್ದ ವಿಷಯ ಗಂಭೀರವಾಗಿ ಬೋಧ ಪರಿಪೂರ್ಣವಾಗಿ ಮನೋಹರವಾಗಿದ್ದರಿಂದ ಅದರ ಸ್ವಾರ ಸ್ವಾನುಭವದಲ್ಲಿ ವೆಂಕಟನಾರಾಯಣಪ್ಪನವರಿಗೆ ತಾವು ಆಡಿದ್ದ ಆಕ್ಷೇಪಣೆಯ ಮಾತು ಮರೆತು ಹೋಗಿತ್ತು ಅವರಿಗೆ ಜ್ಞಾಪಕ ಕೊಡುವ ಉದ್ದೇಶದಿಂದ ನಂಜು ನಂಜುಂಡಯ್ಯನವರು ಕನ್ನಡದಲ್ಲಿ ನಾನ್ ಇಲ್ಲವೋ ಎಂದು ಕೇಳಿದರು ಆಗ ವೆಂಕಟನಾರಾಯಣಪ್ಪನವರಿಗೆ ತಾವು ಉಸಿರಿದ್ದ ಮಾತು ನೆನಪಿಗೆ ಬಂತು ಆಗ ಅವರು ಹೇಳಿದರು ತಮ್ಮ ಉಪನ್ಯಾಸ ಅಮೋಘವಾಗಿತ್ತು ಆದರೆ ಕನ್ನಡದಲ್ಲಿ ಇದ್ದಿದ್ದರೆ ಮತ್ತು ಚೆನ್ನಾಗಿರುತ್ತಿತ್ತು ಎಂದು ನನ ಚಪಲಾಯಿದರು ನಂಜುಂಡಯ್ಯನವರು ಆಗಬಹುದಾಗಿತ್ತು ಇನ್ನು ಮೇಲೆ ಹಾಗೆ ಮಾಡೋಣಂತೆ ಎಂದರು ಇಬ್ಬರೂ ನಗುತ್ತಾ ಆ ಪ್ರಕರಣವನ್ನು ಮುಗಿಸಿದರು ಇದಾದ ಮಾರಣೆಯ ದಿವಸ ನಾವು ಸಂಸ್ಥೆಗೆ ಹೆಸರೇ ನೀಡಬೇಕೆಂಬುದು ಚರ್ಚೆಗೆ ಬಂದು ಬಂತು ಹತ್ತಾರು ಮಂದಿ ಪಂಡಿತರುಗಳು ಬೇರೆ ಬೇರೆ ಹೆಸರುಗಳನ್ನು ಸೂಚಿಸಿದರು ಕರ್ನಾಟಕ ಸಂಸದ ಕರ್ನಾಟಕ ಮಹಾಸಭಾ ಕರ್ನಾ ಕರ್ನಾಟಕಿ ಪರಿಷದ ಕನ್ನಡಕೂಟ ಕನ್ನಡಿಗರ ಕೋಟೆ ಇತ್ಯಾದಿಯಾಗಿ ಚಿತ್ರವಿಚಿತ್ರ ಸಲಹೆಗಳು ಆ ಸಲಹೆಗಳನ್ನು ಪೋಷಿಸಲು ಉದ್ದುದನೆಯ ಭಾಷಣಗಳು ನಡೆದವು ಅದ್ದ ಈ ಹೆಸರಿನ ಚರ್ಚೆಯಾಯಿತು ಮಾರನೆಯ ದಿನದ ಸಭೆಯಲ್ಲಿ ಚರ್ಚೆ ಮುಂದುವರಿಯಿತು ಸುಮಾರು ಬೆಳಿಗ್ಗೆ ಹತ್ತು ಗಂಟೆಗೆ ರಂಚೆ ಸಮಯದಲ್ಲಿ ನಂಜುಂಡಯ್ಯನವರು ಇನ್ನು ನಾವು ಒಂದು ನಿರ್ಧಾರಕ್ಕೆ ಬರಬೇಕು ಹೆಸರಿನ ಮೇಲೆ ಇಷ್ಟು ಶಕ್ತಿ ವ್ಯಯ ಮಾಡಿದವರು ಕೆಲಸಕ್ಕಾಗಿ ಸ್ವಲ್ಪ ಶಕ್ತಿ ಉಳಿಸಿಕೊಳ್ಳಬೇಡವೇ ಹನ್ನೊಂದು ಗಂಟೆಗೆ ಚರ್ಚೆಯನ್ನು ನಿಲ್ಲಿಸಿ ಸಲಹೆಯಾದ ಹೆಸರುಗಳ ಮೇಲೆ ಅಭಿಮತಗಳನ್ನು ತೆಗೆದುಕೊಳ್ಳುತ್ತೇನೆ ಹನ್ನೆರಡು ಗಂಟೆಯೊಳಗಾಗಿ ಹೆಸರು ನಿಶ್ಚಿತವಾಗಿ ಬೆಳಗಿನ ಸಭೆ ಮುಗಿಯಬೇಕು ಎಂದು ಹೇಳಿ ಅದರಂತೆ ಕಾರ್ಯ ನಡೆಸಿದರು ಹಾಗೆ ಸಿದ್ಧವಾದದ್ದು ಕರ್ನಾಟಕ ಸಾಹಿತ್ಯ ಪರಿಷತ್ತು ಎಂಬ ಹೆಸರು ಅಲ್ಲಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷ ಕಳೆದ ಮೇಲೆ ಅದರಲ್ಲಿಯ ನಾಕಾರವನ್ನು ನಾಕಾರ ಮಾಡಿದವರು ಯಾರೆಂಬುದು ವಾದಗ್ರಸ್ತವಾದ ಸಂಗತಿ ಆ ಬದಲಾವಣೆಯನ್ನು ವಾದರಂಗ ಕೇಳದವರು ವೆಂಕಟ ನಾರಣಪ್ಪನವರು. ಆ ವಿವಾದದ ಫಲಿತಾಂಶವು ಕರ್ನಾಟಕ ಎಂಬ ಪದವೇ ಆ ಸಂಸ್ಥೆಯ ಹೆಸರಿನಿಂದ ಲುಪ್ತವಾಗಿ ಅದರ ಸ್ಥಾನದಲ್ಲಿ ಕನ್ನಡ ಎಂಬುದು ಬಂದದ್ದು ಅದು ಸದ್ಯಕ್ಕೆ ಹಾಗಿರಲಿ ಪರಿಷತ್ತಿನ ಸ್ಥಾಪನಾ ಸಭೆಯು ನಡೆಯುತ್ತಿದ್ದಾಗ ಬಹುಶಃ ಎರಡನೆಯ ದಿನ ಸಂಜೆ ಪ್ರಥಮ ಪಂಕ್ತಿಯಲ್ಲಿ ಕುಳಿತಿದ್ದ ಎಂಎಸ್ ಪುಟ್ಟಣ್ಣನವರಿಗೂ ಅಗ್ರಸ್ಥಾನದಲ್ಲಿದ್ದ ನಂಜುಂಡಯ್ಯನರಿಗೂ ಏನೋ ವಾಗ್ವಾದ ನಡೆಯಿತು ನಂಜುಂಡಯ್ಯನವರಾಡಿದ್ದ ಯಾವುದೋ ಮಾತಿನಿಂದ ಪುಟ್ಟಣ್ಣನವರಿಗೆ ಕೋಪ ಬಂತು ಅವರು ಸರನೆಯದ್ದು ಸಭೆಯನ್ನು ಬಿಟ್ಟು ಹೊರಟು ಹೋದರು ನಂಜುಂಡಯ್ಯನವರು ಯಥಾಪ್ರಕಾರ ಮುಗುಳ್ನಗೆ ನಗುತ್ತಿದ್ದರು ವೆಂಕಟನಾರಾಯಣಪ್ಪನವರು ಅವರ ಬಳಿಗೆ ಹೋಗಿ ಪುಟ್ಟಣ್ಣನವರನ್ನು ಕರೆತರುತ್ತೇನೆ ಎಂದರು ನಂಜುಂಡಯ್ಯನವರು ನಮ್ಮ ಪುಟ್ಟಣ್ಣನೇ ನಾನೇ ಕರೆತರುತ್ತೇನೆ ಎಂದು ಉತ್ತರ ಹೇಳಿದರು ಅಲ್ಲಿಂದ ಹದಿನೈದು ಇಪ್ಪತ್ತು ನಿಮಿಷಗಳಿಗೆ ಸಭೆ ಮುಗಿಯಿತು ನಂಜುಂಡಯ್ಯನವರು ತಮ್ಮ ಗಾಡಿಯಲ್ಲಿ ಕುಳಿತು ಉದ್ದಕ್ಕೆ ಪುಟ್ಟಣ್ಣನವರ ಮನೆಗೆ ಹೋದರು ಅವರಿಬ್ಬರು ತುಂಬಾ ಮಿತ್ತರು ಒಬ್ಬರ ಹೃದಯವನ್ನು ಇನ್ನೊಬ್ಬರು ಬಲ್ಲವರು ಮಾರನೆಯ ದಿನ ಪುಟ್ಟಣ್ಣನವರು ನಗುಮುಖದಿಂದ ಸಭೆಗೆ ಬಂದು ಹಿಂದಿನ ದಿನ ಯಾವ ವಿಶೇಷವೂ ನಡೆದಿಲ್ಲವೆಂಬಂತೆ ನಡೆದುಕೊಂಡರು ನಂಜುಂಡಯ್ಯನವರು ಕೆಲವು ಕಾಲ ಶಿವಮೊಗ್ಗಿಯಲ್ಲಿದ್ದಾಗ ಬೆಂಗಳೂರಿನಲ್ಲಿ ಒಂದು ಪ್ರಸಂಗ ನಡೆಯಿತು ಒಬ್ಬಾನೊಬ್ಬ ಯುವಕ ಬಿಎ ಪಾಸ್ ಮಾಡಿ ಸರ್ಕಾರದ ಚಾಕರಿ ಚಾಕರಿಗಾಗಿ ಒದ್ದಾಡುತ್ತಿದ್ದ ಆತ ಹೈಕೋರ್ಟಿಗೂ ಅರ್ಜಿ ಹಾಕಿದ್ದ ಒಂದಾನೊಂದು ದಿನ ಹೈಕೋರ್ಟಿನ ಕಾರ್ಯಾಲಯದ ಮುಖ್ಯಾಧಿಕಾರಿಯೂ ಆತನನ್ನು ಇಂಟ್ರವ್ಯೂಗಾಗಿ ಬರಬೇಕೆಂದು ಆಹ್ವಾನಿಸಿದ ಆ ಯುವಕನು ಬಂದು ತನ್ನ ಅಹವಾಲನ್ನು ಹೇಳಿಕೊಂಡ ಅಧಿಕಾರಿಯು ನೀವು ಯಾವ ಜಾತಿಯವರು ಎಂದು ಕೇಳಿದ ನಾನು ಶ್ರೌತಿ ಓಹೋ ಹಾಗೆಯೇ ನಿಮ್ಮ ಜನ ಯಾರಾದರೂ ದೊಡ್ಡ ಅಧಿಕಾರ ಿದ್ದಾರೋ ಯಾರೂ ಇಲ್ಲ ಹಾಗೆಯೇ ಅಯ್ಯೋ ಪಾಪ ಇರಲಿ ಮುಂದಿನ ಶನಿವಾರ ಬನ್ನಿ ನೋಡಿ ಹೇಳುತ್ತೇನೆ ಯುವಕನು ಹೊರಟು ಮೇಲೆ ಆ ಅಧಿಕಾರಿಯು ಆಗ ಅದೇ ಚೀಫ್ ಕೋರ್ಟಿನಲ್ಲಿ ತನ್ನ ಸಹೋದ್ಯೋಗಿಯಾಗಿದ್ದ ಎಂಎಸ್ ಪುಟ್ಟಣ್ಣನವರನ್ನು ಕರೆದು ಕೇಳಿದ ಶ್ರೌತಿ ಎಂದರೆ ಯಾವ ಜಾನಸ್ವಾಮಿ ಶ್ರೌತಿ ಎಂದರೆ ಶ್ರೋತ್ರಿಯ ಶ್ರುತಿ ಎಂದರೆ ವೇದ ಬ್ರಾಹ್ಮಣರಲ್ಲಿ ವೇದಾಧ್ಯಯನ ಸಂಪನ್ನರಾಗಿ ವೈದಿಕ ಕರ್ಮನಿಷ್ಠೆ ಇಟ್ಟುಕೊಂಡಿರುವವರನ್ನು ಶ್ರೋತ್ರಿಯರು ಎಂದು ಕರೆಯುವುದು ಪದ್ಧತಿ ಹಾಗಾದರೆ ಅವರು ಬ್ರಾಹ್ಮಣರೇ ಅಂತೀನಿ ಅಂತನಿ ಅಲ್ಲವೇ ಅದರಲ್ಲಿಯೂ ಉತ್ತಮ ದರ್ಜೆಯ ಬ್ರಾಹ್ಮಣರು ಸರಿ ಸರಿ ಅದು ನನಗೆ ತಿಳಿದಿರಲಿಲ್ಲ ಸುಮ್ಮನೆ ಕೇಳಿದೆ ಹೀಗೆ ಮಾತು ಮುಗಿತು ಮುಂದಿನ ಶನಿವಾರ ಆ ಯುವಕ ಬಂದು ಆ ಅಧಿಕಾರಿಯನ್ನು ಕಂಡ ಅದೇ ದಿವಸ ಆ ಅಧಿಕಾರಿ ಇನ್ನೊಬ್ಬ ಉಮೇದುವಾರನನ್ನು ಪ್ರತ್ಯಕ್ಷ ಪರೀಕ್ಷೆಗಾಗಿ ಬರಮಾಡಿಕೊಂಡಿದ್ದ ಮೊದಲು ಶ್ರೌತಿಯನ್ನು ಕುರಿತು ನಿಮಗೆ ಕನ್ನಡ ಓದುವುದಕ್ಕೆ ಬರುತ್ತದೆಯೇ ಎಂದು ಕೇಳಿದ ಆತ ನನ್ನ ಮನೆಯ ಮಾತು ಕನ್ನಡ ಕನ್ನಡ ಬರದೇನು ಎಂದ ಅಧಿಕಾರಿಯು ಹಾಗಾದರೆ ಈ ಕಾಗದವನ್ನು ಓದಿ ನೋಡೋಣ ಎಂದು ಒಂದು ಮೋಡಿ ಅಕ್ಷರದ ಬರಹವನ್ನು ಆ ಶ್ರೌತಿಯ ಕೈಗೆ ಕೊಟ್ಟ ಶ್ರೌತಿಗೆ ಆ ಲಿಪಿಯನ್ನು ಓದುವುದು ಕೊಂಚ ಕಷ್ಟವಾಯಿತು ಅಕ್ಷರಗಳು ಜಡೆ ಹೆಣೆದುಕೊಂಡಿದ್ದರಿಂದ ತಡವರೆಸುವಂತಾಯಿತು ಅಧಿಕಾರಿಯು ಅದನ್ನೇ ನೆಮ ಮಾಡಿಕೊಂಡು ಏನ್ರಿ ಕನ್ನಡ ಮನೆಯ ಮಾತು ಅಂತೀರಿ ಕಾಗದ ಓದುವುದಕ್ಕೆ ಬರುವುದಿಲ್ಲವಲ್ಲ ಎಂದು ಹೇಳಿ ಅದೇ ಕೆಲಸಕ್ಕೆ ಉಮೇದುವಾರನಾಗಿ ಬಂದಿದ್ದ ಇನ್ನೊಬ್ಬ ಕಡೆ ತಿರುಗಿ ಆತನ ಕೈಗೆ ಇನ್ನೊಂದು ಕಾಗ ಕೊಟ್ಟು ಓದ ಹೇಳಿದ್ದ ಆ ಇನ್ನೊಬ್ಬ ಉಮೇದುವಾರನು ಯುವಕನೇ ಬಿಎ ಪಾಸ್ ಮಾಡಿದ್ದವನೇ ಜಾತಿ ಮಾತ್ರ ಬೇರೆ ಆತನು ತನ್ನ ಕೈಗೆ ಬಂದ ಕಾಗದವನ್ನು ದಾರಿಯಾಗಿ ಸುಲಭವಾಗಿ ಓದಿಬಿಟ್ಟ ಚಾಕರಿ ಆತನಿಗೆ ದೊರೆಯಿತು ಆ ಅಧಿಕಾರಿ ಪುಟ್ಟಣ್ಣನವರಿಂದ ಅರ್ಥ ತೆರೆದು ಸಂಗತಿ ಶ್ರೌತಿಗೆ ಹೇಗೋ ಗೊತ್ತಾಯಿತು ತನ್ನ ಪಾಡು ಹೀಗಾದದಕ್ಕೆ ಪುಟ್ಟಣ್ಣನವರು ಕಾರಣವಾಗಿರಬೇಕೆಂದು ಆತ ಬಾವಿಸಿಕೊಂಡು ಅವರ ಮೇಲೆ ಆಗ್ರಹಕಾರಿದನಂತೆ ಪುಟ್ಟಣ್ಣನವರಿಗಾದರೂ ಆ ಶ್ರೌತಿ ಯಾರೆಂಬುದು ಆತನು ಚಾಕರಿಗಾಗಿ ಪ್ರಯತ್ನ ಪಟ್ಟಿದ್ದನೆಂಬುದು ಏನೇನೂ ಗೊತ್ತಿರಲಿಲ್ಲ ಅದರ ಸುಳಿವನ್ನು ಕೂಡ ಅವರು ಅರಿಯರು ಶೌತಿಗಳಿಗೆ ಪಟ್ಟಣ ಪುಟ್ಟಣ್ಣನವರ ಮೇಲೆ ಬಂದಿದ್ದ ಭ್ರಾಂತಿ ಮೂಲವಾದ ಆಗ್ರಹದ ಸಮಾಚಾರ ನಂಜುಂಡಯ್ಯನವರಿಗೆ ತಿಳಿಯಿತು ಆಗ ನಂಜುಂಡಯ್ಯನವರು ಪುಟ್ಟಣ್ಣನವರಿಗೆ ಒಂದು ಕಾಗದ ಬರೆದು ಅದರಲ್ಲಿ ಹೀಗೆ ಹೇಳಿದರು ಶ್ರೌತಿಗಳಿಗೆ ನಿಮ್ಮ ಮೇಲೆ ಕೋಪ ಬಂದದ್ದು ಸಹಜವಾಗಿಯೇ ಇದೆ ನಿಮ್ಮನ್ನು ಆ ಅಧಿಕಾರಿ ಅರ್ಥ ವಿವರಣೆ ಕೇಳಿದಾಗ ನೀವು ಬೇರೆ ಅರ್ಥವನ್ನು ಯಾಕೆ ಹೇಳಲಿಲ್ಲ ಶ್ರುತಿ ಎಂದರೆ ಮೇಳದಲ್ಲಿ ಹೊರಡುವ ಒಂದು ಜೊತೆಯ ಶಬ್ದ ಶ್ರುತಿ ಹಿಡಿಯುವುದು ಅಂದರೆ ತುತ್ತು ಎಂದು ಓಲಗ ಊದುವುದು ಆದ ಕಾರಣ ಶೃ ಶ್ರೌತಿ ಎಂದರೆ ಬಾಜ ಭಜಂತ್ರಿಯವರು ಹೀಗೆಂದು ನೀವು ಅರ್ಥ ಹೇಳಬೇಕಾಗಿತ್ತು ಹೀಗೆ ಹೇಳದಿದ್ದರೆ ಆತನಿಗೆ ಆ ಚಾಕರಿ ಸಿಕ್ಕುತ್ತಿತ್ತು ನೀವು ಅದನ್ನು ತಪ್ಪಿಸಿದಿರಲ್ಲ ಚಾಕರಿ ತಪ್ಪಿಸಿ ಜಾತಿ ಉಳಿಸಿದರೆ ಏನಾಯಿತು ನಂಜುಂಡಯ್ಯನವರು ಶಿವಮೊಗ್ಗಿಯಲ್ಲಿದ್ದಾಗ ಅಲ್ಲಿದ್ದ ಒಬ್ಬ ಉಪಾಧ್ಯಾಯರಿಗೆ ಅಲ್ಲಿಂದ ವರ್ಗವಾಯಿತು ಆ ಉಪಾಧ್ಯಾಯರು ದೊಡ್ಡ ವಿದ್ವಾಂಸರು ಪರಮ ಸಭ್ಯರು ಮತ್ತು ಉತ್ತಮ ಬೋಧಕರು ಸರ್ವಜನ ಸರ್ವಜನಪ್ರಿಯರಾಗಿ ಮಾನ್ಯರಾಗಿದ್ದವರು ಅವರಿಗೆ ಗೌರವ ಮಾಡಲು ಆ ಊರಿನ ಮಹಾ ಒಂದು ಸಂತೋಷ ಕೂಟವನ್ನು ಏರ್ಪಡಿಸಿದರು ಆ ಕೂಟಕ್ಕೆ ನಂಜುಂಡಯ್ಯನವರನ್ನು ಕರೆದಿದ್ದರು ಅವರು ಸಂತೋಷದಿಂದ ಹೋಗಿದ್ದರು ಮಾರನೆಯ ದಿನ ಒಬ್ಬನೊಬ್ಬ ಮಿತ್ರರು ಅವರು ಅಲ್ಲಿ ಜಜ್ಜಿಯಾಗಿದ್ದವರು ನಂಜುಂಡಯ್ಯನವರನ್ನು ಕುರಿತು ಏನೋ ನಿನ್ನೆ ಅಲ್ಲಿಗೆ ಹೋಗಿದ್ದೇರಂತೆ ಎಂದು ಕೇಳಿದರು ಹೌದು ನೀವೇಕೆ ಬರಲಿಲ್ಲ ಅಂತ ಕಡೆ ಬರೋದು ಆ ಮನುಷ್ಯ ಇಬ್ಬರು ಹಿಂಡಿರನ್ನು ಮಾಡಿಕೊಂಡಿದ್ದಾನೆ ಒಂದು ಬದುಕಿರೋವಾಗ ಇನ್ನೊಂದನ್ನು ಎಂದು ಆಗ್ರಹ ಧ್ವನಿಯಲ್ಲಿ ಉತ್ತರ ಹೇಳಿದರು ನಂಜುಂಡಯ್ಯನವರು ಓಹೋ ಆತ ಮದುವೆ ಮಾಡಿಕೊಂಡು ಹೆಂಡತಿಯರನ್ನು ಇಟ್ಟುಕೊಂಡಿರುವುದಕ್ಕೋ ನಿಮ್ಮ ಆಕ್ಷೇಪಣೆ ಮದುವೆಯಾಗದೇ ಇಟ್ಟುಕೊಂಡಿದ್ದರೆ ನಿಮ್ಮ ಆಕ್ಷೇಪಣೆ ಇದ್ದಿರಲಾರದೇನೋ ಇದು ಆ ಸ್ನೇಹಿತನಿಗೆ ಶಹ ಏಕೆಂದರೆ ಆತ ಮನೆಯಿಂದ ಹೊರಗಡೆ ಲೀಲೆ ಆಡುತ್ತಿದ್ದವನೆಂಬುದು ಸ್ನೇಹಿತರಿಗೆಲ್ಲ ಗೊತ್ತಿತ್ತು ನಂಜುಂಡಯ್ಯನವರ ಮುಖದ ಮೇಲೆ ಸಾಮಾನ್ಯವಾಗಿ ಯಾವಾಗಲೂ ಮುಸಿನಗು ಸುಳಿದಾಡುತ್ತಿತ್ತು ಅವರ ತುಟಿಯ ಮಿಡಿತ ಮೀಸೆಯ ಕುಣಿತ ಎರಡೂ ಒಂದು ಹಾಸ್ಯ ಪ್ರಕರಣಕ್ಕೆ ಬೇಡಿಕೆಯಾಗಿ ಬರುತ್ತಿದ್ದವು ಒಂದಾನೊಂದು ಸಲ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಒಬ್ಬನೊಬ್ಬ ಸದಸ್ಯರು ಒಂದು ಸಮಾಜ ಸಂಸ್ಕಾರ ಸೂಚನೆಯನ್ನು ತಂದಿದ್ದರು ಅದು ಹೀಗೆ ನಮ್ಮ ಜನದಲ್ಲಿ ಬಾಲ್ಯ ವಿವಾಹದ ಕೇಳು ತುಂಬಾ ಹೆಚ್ಚು ಹೋಗಿದೆ ಇದನ್ನು ಖಂಡಿತವಾಗಿ ನಿಲ್ಲಿಸಬೇಕು ಅದಕ್ಕೆ ಉಪಾಯವೇನೆಂದರೆ ಇನ್ನು ಮುಂದೆ ಸ್ಕೂಲು ಕಾಲೇಜುಗಳಿಗೆ ಸೇರಬರುವ ವಿದ್ಯಾರ್ಥಿಗಳಿಗೆ ಅವರು ವಿವಾಹಿತರಾಗಿದ್ದಲ್ಲಿ ಫ್ರೀಶಿಪ್ ಸ್ಕಾಲರ್ಶಿಪ್ಗಳನ್ನು ಕೊಡತಕ್ಕದ್ದಲ್ಲ ಮತ್ತು ಅದರಿಂದ ಫೀಸನ್ನು ದ್ವಿಗುಣವಾಗಿ ವಸೂಲು ಮಾಡಬೇಕು ಇದರ ಮೇಲೆ ಚರ್ಚೆ ನಡೆಯಿತು ದಿವಾನ್ ವಿಶ್ವೇಶ್ವರಯ್ಯನವರಿಗೆ ಅದರ ಉದ್ದೇಶ ಮೆಚ್ಚುಗೆಯೂ ಅವರು ಆ ಸದಸ್ಯರನ್ನು ಕುರಿತು ನಿಮ್ಮಂತಹ ಪೂರ್ವಿಕರು ಹೀಗೆ ಈ ಸುಧಾರಣೆ ಬೇಕೆನ್ನುವುದು ಬಹಳ ಪ್ರೋತ್ಸಾಹಕರವಾಗಿದೆ ಎಂದು ಪ್ರಶಂಸೆ ಮಾಡಿದರು ಇನ್ನು ಕೆಲವರು ಈ ಂತೆ ಹೆಣ್ಣು ಕೊಡುವ ಮಾವನಿಗೆ ಜುಲ್ಮಾನೆ ಬೀಳುತ್ತದೆ ಎಂದರು ನಂಜುಂಡಯ್ಯನವರು ಅಷ್ಟೆಲ್ಲ ಯಾಕೆ ಅಂತಹ ಹುಡುಗರಿಗೆ ಹೆಣ್ಣು ಕೊಟ್ಟವರಿಗೆ ಆರು ತಿಂಗಳು ಸಜಾ ಎಂದು ವಿಧಿಸಿದರೆ ಬಾಲ್ಯ ವಿವಾಹ ನಿಂತು ಹೋಗುತ್ತದಲ್ಲವೇ ಎಂದು ಕೇಳಿದರು ಆ ಸದಸ್ಯರ ನಿರ್ಗುಳ್ಳೆ ಒಡೆಯಿತು ಸಭೆಯೆಲ್ಲ ನಗುವಿನಲ್ಲಿ ತೀಳಿಹೋಯಿತು ಇನ್ನೊಂದು ಸಲ ಇನ್ನೊಬ್ಬ ಉತ್ಸಾಹಿ ಸದಸ್ಯರು ಗ್ರಾಮದ ಚೊಕಟಕ್ಕಾಗಿ ಸರಕಾರದವರು ಪೊಲೀಸಿನವರಿಗೆ ಅಧಿಕಾರ ಕೊಡಬೇಕೆಂದು ವಾದಿಸಿದರು ನಂಜುಂಡಯ್ಯನವರು ಅವರನ್ನು ಕುರಿತು ನಿಮ್ಮ ಅಡಿಗೆ ಮನೆಯೊಳಗೆ ಚೊಕಟವಾಗಿದೆಯೇ ಎಂದು ಪರೀಕ್ಷೆ ಮಾಡಲು ಪೊಲೀಸಿನವನು ಬಂದರೆ ಅವನಿಗೆ ಅಲ್ಲಿ ಊಟವಿಡುತ್ತೀರಾ ಎಂದು ಕೇಳಿದರು ಇನ್ನೊಂದು ಸಲ ಒಬ್ಬ ಸದಸ್ಯರು ಗ್ರಾಮಗಳಲ್ಲಿಯ ಸೊಳ್ಳೆ ಕಾಟವನ್ನು ವರ್ಣಿಸಿದರು ನಂಜುಂಡಯ್ಯನವರು ಸರ್ಕಾರವನ್ನು ಸೊಳ್ಳೆ ಪರದೆ ಹೊರಿಸಿಕೊಡಿ ಎಂದು ಕೇಳುತ್ತೀರಾ ಎಂದು ಕೇಳಿದರು ಇನ್ನೊಂದು ಸಲ ಒಬ್ಬ ಸದಸ್ಯರು ಸಂಸ್ಥಾನದಲ್ಲಿ ಗುಡಿಗಳ ಪೈಕಿ ಯಾವ ಯಾವುದಕ್ಕೆ ಗೋಪುರವಿಲ್ಲವೋ ಅವಕ್ಕೆಲ್ಲ ಸರ್ಕಾರದವರು ಗೋಪುರ ಕಟ್ಟಿಸಿಕೊಡಬೇಕು ಏಕೆಂದರೆ ಗೋಪುರವಿಲ್ಲದ ಗುಡಿಗೆ ಹೋಗಬಾರದು ಎಂದು ಶಾಸ್ತ್ರವಿದೆ ಎಂದು ವಾದಿಸಿದರು ನಂಜುಂಡಯ್ಯನವರು ಒಳ್ಳೆಯದು ಆ ಗುಡಿಯಿಂದ ಸಕ್ಕರೆ ಪೊಂಗಲು ಪ್ರಸಾದವನ್ನು ನಿಮ್ಮ ಮನೆಗೆ ತಂದುಕೊಟ್ಟರೆ ಆಗಬಹುದು ಎಂದರು ಆ ರೀತಿಯಾಗಿ ನಂಜುಂಡಯ್ಯನವರು ಜನರ ಅವಿವೇಕಗಳನ್ನು ಅಲ್ಲಲ್ಲಿಯೇ ಹಾಸ್ಯ ಮರ್ಯಾದೆಯಿಂದ ತೋರಿಸಿಕೊಡುತ್ತಿದ್ದರು ನಂಜುಂಡಯ್ಯನವರು ಮಹಾ ಕರುಣಾಳು ಅವರಿಗೆ ಯಾವಾಗ ಬರುತ್ತಿತ್ತೋ ನಾನು ಕಾಣೆ ಅವರು ಜಡ್ಜಿಯಾಗಿದ್ದಾಗ ಅಪರಾಧಿಯ ವಿಷಯದಲ್ಲಿ ಕೂಡಿದ ಮಟ್ಟಿಗೆ ಕಣಿಕರವನ್ನೇ ತೋರುತ್ತಿದ್ದರು ಇವನು ತಪ್ಪು ಮಾಡಿದ್ದರೆ ಇವನ ಹೆಂಡತಿ ಮಕ್ಕಳು ಅದರ ಫಲವನ್ನು ಅನುಭವಿಸಬೇಕಾಗುತ್ತದಲ್ಲ ಎಂದು ಪರಿತಾಪಿಸುತ್ತಿದ್ದರು ಶ್ರೀಮಾನ್ ನವರತ್ನ ರಾಮರಾಯರು ಇದಕ್ಕೊಂದು ಉದಾಹರಣೆಯನ್ನು ಒದಗಿಸಿದ್ದಾರೆ ನಂಜುಂಡಯ್ಯನವರು ಕೌನ್ಸಿಲರ್ ಆಗಿದ್ದಾಗ ಎಡತರೆ ಕಡೆಯಿಂದ ಸರಕಾರಕ್ಕೆ ಒಂದು ತಂತಿ ಬಂದ ನಂಜುಂಡಯ್ಯನವರು ಕೌನ್ಸಿಲರ್ ಆಗಿದ್ದಾಗ ಎಳತೊರೆ ಕಡೆಯಿಂದ ಸರ್ಕಾರಕ್ಕೆ ಒಂದು ತಂತಿ ಬಂದಂತೆ ಆ ಪ್ರದೇಶದಲ್ಲಿ ಇದ್ದ ಒಬ್ಬ ಪ್ರಸಿದ್ಧ ದರೋಡೆಕಾರನು ಎಷ್ಟೋ ವರ್ಷ ಕಾಲ ಪೊಲೀಸರ ಕೈಗೆ ಸಿಕ್ಕದೆ ತಪ್ಪಿಸಿಕೊಂಡಿದ್ದು ಕಡೆಗೆ ಒಂದಾನೊಂದು ದಿನ ಸಿಕ್ಕಿ ಅವನನ್ನು ಕ್ರಮವಾಗಿ ವಿಚಾರಣೆ ಮಾಡಿ ದಂಡನೆ ವಿಧಿಸಿದ ಮೇಲೆ ಆ ಮ್ಯಾಜಿಸ್ಟ್ರೇಟರು ಸರ್ಕಾರಕ್ಕೆ ತಂತಿ ಕಳುಹಿಸಿದರಂತೆ ಹೀಗೆ ಗ್ಲಾಡ್ ಟು ರಿಪೋರ್ಟ್ ಸೋ ಅಂಡ್ ಸೋ ವಾಸ್ ಹ್ಯಾಂಗ್ ಆಸ್ ಸೆಂಟೆನ್ಸ್ ಈ ತಂತಿಯನ್ನು ತಂತಿಯ ವರದಿಯನ್ನು ನಂಜುಂಡಯ್ಯನವರು ನೋಡಿದ ಕೂಡಲೇ ಗ್ಲಾಡ್ ಅಂತೆ ಗ್ಲಾಡ್ ಅಹ್ ಪುತ್ರೋತ್ಸಾಹವಾಯಿತು ಆ ಹಾಲು ಕಿರು ಮಾಡಿಸಿಕೊಂಡು ಕುಡಿಯಲಿ ಎಂದರಂತೆ ಇದು ನಂಜುಂಡಯ್ಯನವರ ಹೃದಯ ನಂಜುಂಡಯ್ಯನವರ ಮನೆಗೆ ನಾನು ಆಗಾಗ ಹೋಗುತ್ತಿದ್ದೆ ನನಗೆ ಮನೆ ಬಳಗ ಸಂಸಾರ ಎಂಬುದರ ಅರ್ಥ ಅಲ್ಲಿ ಪ್ರತ್ಯಕ್ಷವಾದ ಹಾಗೆ ಹಿನ್ನೆಲೆಯೂ ಆಗಿಲ್ಲ ಅದು ಭಾರಿ ಕಟ್ಟಡ ಅದರ ಎಲ್ಲ ಜಾಗಗಳಲ್ಲಿಯೂ ಮುದುಕರು ಮಕ್ಕಳು ಇರುತ್ತಿದ್ದರು ಏನಾದರೊಂದು ಸದ್ದು ಸಂಗತಿ ನಡೆಯುತ್ತಿತ್ತು ಮಡಿಯ ಹೆಂಗಸರು ಮುದುಕಿಯರು ಎಲ್ಲೂ ಹಾರಾಡುತ್ತಿದ್ದರು ನಾನು ಮಹಡಿಯ ಮೇಲೆ ಹೋದಾಗ ನಂಜುಂಡಯ್ಯನವರು ಕೂಡು ಕೂಡು ಎನ್ನುತ್ತಿದ್ದರು ಆದರೆ ಅಲ್ಲಿಯ ಸೋಫಾಗಳ ಮೇಲೆ ಮಕ್ಕಳ ಲಂಗಗಳು ಪರಿಕರಗಳು ಟವಲುಗಳು ಬನೀನುಗಳು ಅಲ್ಲಲ್ಲಿ ಬಿದ್ದಿರುತ್ತಿದ್ದವು ಅದರಿಂದ ಮೊದಲನೇ ಸಲ ನನಗೆ ಸ್ವಲ್ಪ ಸಂಕೋಚವಾಯಿತು ಅದನ್ನು ಅವರು ಊಹಿಸಿ ತಿಳಿದುಕೊಂಡು ನಿಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೋ ಎಂದು ಕೇಳಿದರು ನನ್ನ ಸಂಕೋಚ ಬಿಟ್ಟು ಹೋಯಿತು ಎಷ್ಟೋ ಸಲ ನಾನು ಅಲ್ಲಿಗೆ ಹೋದಾಗ ಅವರ ಹೆಂಡತಿ ಅವರ ಪಕ್ಕದಲ್ಲಿ ನಿಂತಿರುತ್ತಿದ್ದರು ಆಗ ನಂಜುಂಡಯ್ಯನವರು ನನ್ನನ್ನು ಒಳಕ್ಕೆ ಬಾರೆಂದು ಕರೆಯುತ್ತಿದ್ದರು ನಾನು ಸಂಕೋಚ ಪಟ್ಟುಕೊಂಡು ಹೊರಗೆ ನಿಂತಿರುತ್ತಿದ್ದೆ ಅವರು ಬಾ ಪರವಾಗಿಲ್ಲ ಎಲ್ಲರ ಮನೆಯಲ್ಲಿ ಇರೋ ಹಾಗೆಯೇ ನಮ್ಮ ಮನೆಯಲ್ಲೂ ಎಂದು ಹೇಳಿ ಒಳಕ್ಕೆ ಬರಮಾಡಿಕೊಳ್ಳುತ್ತಿದ್ದರು ಅಷ್ಟು ಸರಳರು ಅಷ್ಟು ಪ್ರೀತಿವಂತರು ಅವರ ಮನೆಯಲ್ಲಿ ಮೇಜಿನ ಮುಂದೆ ಕುಳಿತು ಕೆಲಸ ಮಾಡುತ್ತಿರುವಾಗ ಇಬ್ಬರು ಮಕ್ಕಳು ಮೇಜಿನ ಕೆಳಗಡೆ ಸೇರಿಕೊಂಡು ಅವರ ಕಾಲು ಬೆರಳುಗಳನ್ನು ಎಣಿಸುವುದು ಕೆರೆಯುದು ಚೂಟುವುದು ಹೀಗೆ ಮಾಡುತ್ತಿದ್ದರು ಇನ್ನಿಬ್ಬರು ಕುರ್ಚಿಯ ಮೇಲೆ ಹತ್ತಿ ಅವರ ಬೆನ್ನಿನ ಮೇಲೆ ದಬದಬನೆ ಗುದ್ದುತ್ತಿದ್ದರು ಇನ್ನಿಬ್ಬರು ಮಕ್ಕಳು ಬಂದು ಅಪ್ಪ ದುಡ್ಡು ಎಂದು ಕೂಗಾಡುತ್ತಿದ್ದರು ನಂಜುಂಡಯ್ಯನವರು ಅದನ್ನೆಲ್ಲ ನೋಡಿ ನಗುತ್ತಾ ಸಹಿಸಿ ಅಹ್ ಕೈನ ದುದ್ದು ಅಂಟೆ ಏಮೆ ವೆರಿಕೈನ ಅನುತ್ತಿದರು. ದುದ್ದು ಎಂಬುದು ದೂದ್ ಎಂಬುದರ ಅಪ್ಪ ಅಪಭ್ರಂಶವಂತೆ ದೂದ್ ಎಂದರೆ ಹಿಂದೂಸ್ತಾನಿ ಭಾಷೆಯಲ್ಲಿ ಹಾಲು ಎಂದು ಅರ್ಥ ಆ ಮಾತನ್ನು ಆ ಮಕ್ಕಳು ಆ ಮನೆಯಲ್ಲಿದ್ದ ಮುಸಲ್ಮಾನ್ ಆಳು ಆಳುಗಳಿಂದ ಕಲಿತುಕೊಂಡಿದ್ದರಂತೆ ಈ ಭಾಷಾಶಾಸ್ತ್ರ ನ್ನು ವಿಚಾರಿಸಿ ತಿಳಿದುಕೊಳ್ಳುವುದಕ್ಕೆ ನಂಜುಂಡಯ್ಯನವರಿಗೆ ಐದು ನಿಮಿಷ ಬೇಕಾಯಿತು ಆ ಹೊತ್ತು ಅವರ ಮುಖವನ್ನು ನೋಡಬೇಕಾಗಿತ್ತು ನಿರ್ಮಲವಾದ ಸಂತೋಷ ಹೇಗಿರುತ್ತದೆ ಎಂಬುದನ್ನು ತಿಳಿಯುವುದಕ್ಕೆ ನಂಜುಂಡಯ್ಯನವರು ನಿಧಾನದ ಸ್ವಭಾವದವರು ಯಾವುದರಲ್ಲಿಯೂ ಅವರಿಗೆ ಆತುರವಿರಲಿಲ್ಲ ಯಾವುದಾದರೂ ತಪ್ಪಾಯಿತೆಂದು ಅವರಿಗೆ ಹೇಳಿದರೆ ಆಗಲಿ ಆಗಲಿ ತಿದ್ದೋಣ ತಿದ್ದಿದರೆ ಆಯ್ತು ಎನ್ನುವರು ತಿದುವುದಕ್ಕೆ ಆಗುವುದಿಲ್ಲ ಎಂದು ಹೇಳಿ ಹೇಳಿದರೆ ಆಗದಿದ್ದರೆ ಬೇಡ ಮಿಂಚಿ ಎನ್ನುವರು ಮಿಂಚಿ ಎಂದರೆ ಹಾಗಾದರೆ ಇನ್ನು ಚಿಂತೆ ಮಾಡಿ ಏನು ಪ್ರಯೋಜನ ಅನುಭವಿಸಿದರಾಯ್ತು ಎನ್ನುವರು ಒಂದು ಸಲ ಅವರು ದೆಹಲಿಗೆ ಪ್ರಯಾಣ ಮಾಡುತ್ತಿದ್ದಾಗ ನಾಸಿಕದ ಹತ್ತಿರ ಇಳೆದು ಗೋದಾವರಿ ಸ್ನಾನ ಮಾಡಬೇಕೆಂದು ಆಲೋಚನೆ ಮನಸ್ಸಿಗೆ ಬಂತು ಅದನ್ನು ತಮ್ಮ ಕಾರ್ಯದರ್ಶಿಗೆ ಹೇಳಿದರು ಆತ ಆಗಬಹುದೆಂದು ಉತ್ತರ ಹೇಳಿ ರೈಲು ನಾಸಿಕದ ಹತ್ತಿರ ಬರುತ್ತಿದ್ದಾಗ ಎಚ್ಚರಿಕೆ ಕೊಟ್ಟ ಆಗ ಬೆಳಿಗ್ಗೆ ಸುಮಾರು ಐದು ಗಂಟೆ ಸಮಯ ನಂಜುಂಡಯ್ಯನವರು ಏನಯ್ಯ ಇಷ್ಟು ಚಳಿ ಈಗ ರೈಲಿನಿಂದ ಇಳಿದರೆ ದೇವರಿಗೆ ಆಗೋದು ಶಾಪ ಅಷ್ಟೇ ದೆಹಲಿಯಲ್ಲಿ ಮಾಡೋ ಪಾಪಗಳನ್ನು ಮಾಡಿ ವಾಪಸ್ ಬರುವಾಗ ಸ್ನಾನ ಮಾಡೋಣ ಎಂದರು ವಾಪಸ್ ಬರುವಾಗ ಕಾರ್ಯದರ್ಶಿ ನಾಸಿಕದ ಬಳಿ ಅವರನ್ನು ಯಪ್ಪಿಸಿದಾಗ ಅಂತ ಪಾಪವನ್ನೇನೂ ಮಾಡಲಿಲ್ಲವಲ್ಲ ಈ ರಾತ್ರಿ ಇಲ್ಲೇಕೆ ಕೊರಗುವುದು ಎಂದು ಸಾಮಾನ್ಯವಾಗಿ ರೈಲಿಗೆ ಆಗಲಿ ಸಭೆಗೆ ಆಗಲಿ ಗೊತ್ತಾದ ಹೊತ್ತಿಗೆ ನಂಜುಂಡಯ್ಯನವರು ಬಂದರೆ ಅದು ಎಲ್ಲರಿಗೂ ಆಶ್ಚರ್ಯವೇ ನಂಜುಂಡಯ್ಯನವರು ಕುದುರೆ ಸವಾರಿ ಮಾಡುತ್ತಿದ್ದುದುಂಟು ಅವರು ದೂರ ಹೋಗುತ್ತಿದ್ದದ್ದು ಉಂಟಂತೆ ಆದರೆ ನಾನು ನೋಡಿರುವುದು ಅವರು ತಮ್ಮ ಮನೆಯಿಂದ ನಾಲ್ಕು ಹೆಜ್ಜೆ ಯಾಚೆ ಎದುರುಗಡೆ ಇದ್ದ ಮನೆಗೆ ಬಂದು ಅಲ್ಲಿ ಇಳಿಯದೆ ಪೋಟಿಗೋ ಹತ್ತಿರದಲ್ಲೇ ಕುದುರೆಯ ಮೇಲೆಯೇ ಕುಳಿತಿದ್ದು ಒಂದರ್ಧ ಗಂಟೆ ಹೆಂಗಸರು ಮಕ್ಕಳೊಡನೆ ಮಾತನಾಡಿ ಅಥವಾ ಸುಮ್ಮನೆ ಅತ್ತೀತ್ತ ನೋಡಿಕೊಂಡಿದ್ದು ಹಿಂದಿರುಗುವರು ಎಷ್ಟೋ ಸಲ ಅವರ ಕುದುರೆ ಸವಾರಿ ಇಷ್ಟೇ ಒಂದೊಂದು ದಿವಸ ಅಲ್ಲಿಂದ ಅಠಾರ ಕಚೇರಿಯವರೆಗೂ ಸವಾರಿ ಬರುತ್ತಿದ್ದರು ಅದು ಅವರ ಕೆಲಸದ ದಿವಸ ನಂಜುಂಡಯ್ಯನವರ ಕೆಲಸದ ರೀತಿಯನ್ನು ಕುರಿತು ಹೇಳಬೇಕಾದದ್ದೂ ಇದೆ ಅವರು ಅನೇಕ ವಾರಗಳ ಕಾಲ ಗ್ರಂಥ ವ್ಯಾಸಂಗದಲ್ಲಿಯೂ ಹೊರಗಣ ಆಡ ಆಡಳಿತಗಳಲ್ಲಿಯೂ ಇದ್ದು ಬಿಡುತ್ತಿದ್ದರು ಕಾಗದದ ಕಟ್ಟುಗಳು ಐವತ್ತೋ ನೂರೋ ಸೇರಿಬಿಟ್ಟಿವೆ ಎಂದು ತಿಳಿದಾಗ ಬೆಳಿಗ್ಗೆ ಬೇಗ ಕುದುರೆಯ ಮೇಲೆ ಕುಳಿತು ಕಚೇರಿಗೆ ಬಂದು ಬಿಡುವರು ಹಾಗ ಅಲ್ಲಿ ಬಾಗಿಲು ತೆರೆಯಲು ಒಬ್ಬ ಆಳಿದರೆ ಸಾಕು ಗುಮಾಸ್ತರು ಸಹಾಯಕರು ಒಬ್ಬರು ಬೇಕಿರಲಿಲ್ಲ ತಾವೊಬ್ಬರೇ ಕುಳಿತು ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಕೆಲಸ ಮಾಡುತ್ತಿದ್ದರು ಅವರಿಗೆ ಎಲ್ಲ ಇಲಾ ಕಾನೂನುಗಳು ಆಡಳಿತಗಳು ಎಲ್ಲ ವ್ಯವಹಾರಗಳ ಚರಿತ್ರೆಗಳು ಹೃದ್ಗತವಾಗಿದ್ದರಿಂದ ಇತರ ಅಪೇಕ್ಷೆ ಎಷ್ಟು ಮಾತ್ರವೂ ಇರಲಿಲ್ಲ ಪ್ರತಿಯೊಂದು ಕಟ್ಟನು ಬೇಗ ಬೇಗನೆ ನೋಡಿ ಮುಖ್ಯಾಂಶಗಳನ್ನು ಕಂಡುಕೊಳ್ಳುವುದು ಅವರಿಗೆ ಸುಲಭವಾಗಿತ್ತು ಓದಿದ್ದು ಮುಗಿದ ಕೂಡಲೇ ತೀರ್ಮಾನವನ್ನು ಸ್ವಹಸ್ತದಲ್ಲಿ ತಡೆಯಿಲ್ಲದೆ ಸಂದೇಹಕ್ಕೆಡೆಯಿಲ್ಲದಂತೆ ಬರೆದಿಡುತ್ತಿದ್ದರು ಅವರಿಗೆ ಶೀಘ್ರ ಲಿಪಿಕಾರರುಗಳಾಗಲಿ ಟೈಪಿಸ್ಟುಗಳಾಗಲಿ ಬೇಕಿರಲಿಲ್ಲ ಸರಸರನೆ ಬರೆಯುವ ಸಾಮರ್ಥ್ಯವಿತ್ತು ಆದ್ದರಿಂದ ಒಂದೆರಡು ತಿಂಗಳು ಶೇಖರವಾಗಿದ್ದ ಕಾಗದ ಪತ್ರಗಳ ರಾಶಿ ಒಂದೆರಡು ದಿನಗಳಲ್ಲಿ ಫೈಸರಿಗೆ ಬರುತ್ತಿತ್ತು ಅವರ ಕರುಣಾಳುತನವನ್ನು ಕುರಿತು ಆಗಲೇ ಒಂದು ಮಾತು ಹೇಳಿದೆ ಒಬ್ಬಾನೊಬ್ಬ ಮುನ್ಸೀಫನ ಮೇಲೆ ಸರಕಾರಕ್ಕೆ ಅನೇಕ ದೂರುಗಳು ಬಂದಿದ್ದವು ಸರಕಾರದ ಒಳಗಡೆ ಇದ್ದ ಕೆಲವರು ಆ ಮುನ್ಸೀಫನಿಗೆ ವೈಯಕ್ತಿಕ ಕಾರಣದಿಂದ ವೈರಿಗಳಾಗಿ ಲಾದವರಿದ್ದರು ಈ ವೈರಿಗಳು ಆ ಮುನ್ಸೀಫನಿಗೆ ಶಿಕ್ಷೆ ಮಾಡಿಸಬೇಕೆಂದು ಆತುರ ಆ ಕಾಗದ ತಮ್ಮ ಮುಂದೆ ಬಂದಾಗಲೆಲ್ಲ ನಂಜುಂಡಯ್ಯನವರು ಆ ಮುನ್ಸೀಫನ ಕಾರಣ ವಿವರಣೆಯನ್ನು ತರಿಸಿ ಎಂದು ಬರೆಯುತ್ತಿದ್ದರು ಕಡೆಗೆ ಒಂದು ಸಲ ಅವರು ಹೀಗೆ ಬರೆದರು ಕೂನಿ ಮಾಡಿಡದವನೆಂದು ದೋಷಾಪಾದನೆಯಾದವನನ್ನು ಕೂಡ ಕ್ರಮವಾಗಿ ವಿಚಾರಣೆ ಮಾಡದೆ ಆದರೆ ಈ ಬಡ ಮುನ್ಸೀಫನಿಗೆ ಆ ಅವಕಾಶ ತಪ್ಪಿ ಹೋಗುವಂತೆ ತೋರುತ್ತದೆ ಎಂದು ಬರೆದರು ಅವರು ಹೈಕೋರ್ಟಿನಲ್ಲಿದ್ದಾಗ ಅಪರಾಧಿ ಸ್ಥಾನದಲ್ಲಿ ನಿಂತವನಿಗೆ ಶಿಕ್ಷೆಯನ್ನು ತೆಗೆದುಹಾಕಲಾಗದಿದ್ದರೆ ಕಡಿಮೆಯಾದರೂ ಮಾಡಲು ಕಾರಣ ಹುಡುಕುತ್ತಿದ್ದರು ವರ್ಷದ ಸಜವನ್ನು ಆರು ತಿಂಗಳಿಗಿಳಿಸಿಯೋ ಕಠಿಣ ಸಜವನ್ನು ಸಾದಾ ಸಜ ಮಾಡಿಯೋ ಸಿವಿಲ್ ಮೊಕದ್ದಮೆಯಲ್ಲಿ ಕೋರ್ಟು ಖರ್ಚುಗಳನ್ನು ಮಾಫಿ ಮಾಡಿಯೋ ಹೇಗೋ ನೊಂದವನಿಗೆ ಬಂದಿಷ್ಟು ರಿಯಾಯಿತಿಯನ್ನಾದರೂ ತೋರಿಸಲು ಪ್ರಯತ್ನ ಅವರ ಅಧಿಕಾರ ಕಾಲದೊಳಗಾಗಿ ಅವರು ಯಾರಿಗೂ ಎಂದಿಗೂ ನೋವನ್ನುಂಟು ಮಾಡಿದವರಲ್ಲ ನಂಜುಂಡ್ ನಂಜುಂಡಯ್ಯನವರ ಮೇಲೆ ಬಂದಿದ್ದ ಒಂದು ಆಕ್ಷೇಪಣೆ ಏನೆಂದರೆ ಅವರು ಸ್ವಜನ ಪಕ್ಷಪಾತಿಗಳಾಗಿದ್ದಾರೆಂಬುದು ಇದಕ್ಕೆ ವಾಸ್ತವವಾದ ಆಧಾರ ಎಷ್ಟು ಮಾತ್ರ ಉಂಟೋ ನಾನು ಹೇಳಲಾರೆ ಇಂಥ ಆಪಾದನೆಗಳನ್ನು ನಮ್ಮ ದೇಶದಲ್ಲಿ ಎಲ್ಲರೂ ಮತ್ತೆಲ್ಲರ ವಿಷಯದಲ್ಲೂ ಮಾಡುವುದುಂಟು ನನಗೆ ತಿಳಿದ ಮತ್ತಿಗೆ ನಂಜುಂಡಯ್ಯನವರು ಸ್ವಜನದ ಅನುಕೂಲಕ್ಕಾಗಿ ಇತರರಿಗೆ ಅನ್ಯಾಯ ಮಾಡಿದ ಸಂದರ್ಭವೊಂದೂ ಕಂಡುಬಂದಿಲ್ಲ ಒಂದೆರಡು ಸಂದರ್ಭಗಳಲ್ಲಿ ಒಬ್ಬ ಒಬ್ಬರಿಬ್ಬರಿಗೆ ಸಲ್ಲಬೇಕಾಗಿದ್ದುದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಸಂದಿರಬಹುದು ಅದಕ್ಕೆ ಕಾರಣಗಳು ಎಷ್ಟೋ ಇರಬಹುದು ಅಲ್ಲಿ ನಂಜುಂಡಯ್ಯನವರ ಪಕ್ಷ ಪಾತಿತ್ವವಲ್ಲದೆ ಬೇರೆ ಯಾವ ಕಾರಣವೂ ಇಲ್ಲವೆಂದು ಸಿದ್ಧಾಂತ ಮಾಡಲಾಗುವುದಿಲ್ಲ ಒಟ್ಟಿನಲ್ಲಿ ನಂಜುಂಡಯ್ಯನವರಿಗೆ ಇದ್ದ ಅವಕಾಶಗಳು ಕೂಡ ಅಂತ ದೊಡ್ಡ ಮಟ್ಟದವೇನೂ ಅಲ್ಲ ಕೌನ್ಸಿಲರು ಜಡ್ಜಿಯು ತೋರಿಸಬಹುದಾಗಿದ್ದ ಅನುಗ್ರಹಾವಕಾಶಗಳು ಸಣ್ಣ ದರ್ಜೆಯವು ನಂಜುಂಡಯ್ಯನವರ ಕಟಾಕ್ಷದಿಂದ ಬಹಳ ಮೇಲ್ಮಟ್ಟಕ್ಕೆ ಏರಿದವರನ್ನು ಯಾರನ್ನು ಕಾಣೆ ನಂಜುಂಡಯ್ಯನವರು ಯೋಗ್ಯತೈಕ ಪಕ್ಷಪಾತಿಗಳೆಂಬುದಕ್ಕೆ ಅವರು ವಿಶ್ವವಿದ್ಯಾನಿಲಯದಲ್ಲಿ ಮಾಡಿದ ನೇಮಕಗಳು ನಿರ್ಧಾರಕ ನಿದರ್ಶನಗಳಾಗಿವೆ ರಾಧಾಕೃಷ್ಣನ್ ರಾಧಾಕುಮುದ ಮುಖರ್ಜಿ ಕೆಟಿ ಶಾ ಎಆರ್ ವಾಡಿಯಾ ಎಂ ಹಿರಿಯಣ್ಣ ಸಂಪತ್ ಕುಮಾರನ್ ಸಿಆರ್ ನಾರಾಯಣರಾವ್ ಸಂಪತ್ ತಯಂಗಾರ್ ಎನ್ಎಸ್ ಸುಬರಾವ್ ಇವರಲ್ಲಿ ಯಾರೂ ಮನವಾ ಮನವಾಳ್ಡೂ ಇಲ್ಲ ಎಲ್ಲರೂ ನಂಜುಂಡಯ್ಯನವರ ಕುಲಪಂಗಡದಿಂದ ಹೊರಗಿನವರೇ ಮತ್ತು ಇವರೆಲ್ಲರೂ ಆಗ್ಗೆ ಅವರವರ ಶಾಸ್ತ್ರ ವಿಚಾರಗಳಲ್ಲಿ ಮಹಾ ಸಮರ್ಥರೆಂದೆನಿಸಿಕೊಂಡಿದ್ದವರೆ ಮೈಸೂರು ವಿದ್ವಿದ್ ವಿಶ್ವವಿದ್ಯಾನಿಲಯಕ್ಕೆ ಕೀರ್ತಿ ಪ್ರತಿಷ್ಠೆಗಳೇನಾದರೂ ಇದ್ದರೆ ಅದಕ್ಕೆ ಮೂಲ ಈ ಮೇಲೆ ಹೇಳಿದ ವಿದ್ವಾಂಸರುಗಳು ಅಂಥವರನ್ನಾರಿಸಿ ನೇಮಿಸಿದ ಯಶಸ್ಸು ನಂಜುಂಡಯ್ಯನವರದು ನಂಜುಂಡಯ್ಯನವರು ವಿಶ್ವೇಶ್ವರಯ್ಯನವರು ಸ್ನೇಹಿತರು ಒಂದೇ ಕುಲ ಪ್ರಭೇದಕ್ಕೆ ಸೇರಿದವರು ಆದರೆ ಅವರಿಬ್ಬರ ದೃಷ್ಟಿಕೋನಗಳು ಬೇರೆ ಬೇರೆಯಾದವು ವಿಶ್ವೇಶ್ವರಯ್ಯನವರು ಪ್ರಗತಿ ವಿಷಯದಲ್ಲಿ ಆತುರವುಳ್ಳವರು ನಂಜುಂಡಯ್ಯನವರು ಪ್ರಗತಿ ವಿಷಯದಲ್ಲಿ ಉದಾಸೀನರೇನೂ ಅಲ್ಲದೆ ಪ್ರಗತಿ ಸಹಾಯಕರೇ ಆಗಿದ್ದರೂ ಆತುರವುಳ್ಳವರಾಗಿರಲಿಲ್ಲ ಆತರುವೆಂದರೆ ಶಕ್ತಿಗೆ ಮೀರಿದಷ್ಟು ಸಂದರ್ಭಕ್ಕೆ ಮೀರಿದಷ್ಟು ವೇಗ ವೇಗವನ್ನು ನಮ್ಮ ದೇಶದ ಸ್ಥಿತಿಗೆ ಅನುಗುಣವಾಗಿ ಮಿತಗೊಳಿಸಬೇಕೆಂಬುದು ನಂಜು ನಂಜುಂಡೆಯನವರ ಆಶಯ ದೇವಶಿಲ್ಪಿಯಾದ ಮಯನು ಕಟ್ಟಡ ಕಟ್ಟಿದಂತೆ ಬೆಳಗಾಗುವಷ್ಟರೊಳಗಾಗಿ ನಿರ್ಮಾಣ ಮಾಡಬೇಕೆಂಬುವರು ವಿಶ್ವೇಶ್ವರಯ್ಯನವರು ನಮ್ಮದು ದೇವಲೋಕವಲ್ಲ ಇಲ್ಲಿ ಇಟಿಗೆಯ ಮೇಲೆ ಇಟಿಗೆ ಮಣ್ಣಿನ ಮೇಲೆ ಮಣ್ಣಿಟ್ಟು ಹೆಜ್ಜೆ ಹೆಜ್ಜೆಗೂ ತೂಗು ಗುಂಡಿನಿಂದ ನೋಡಿ ಗೋಡೆ ಕಟ್ಟಬೇಕೆನ್ನುವರು ನಂಜುಂಡಯ್ಯನವರು ವಿಶ್ವೇಶ್ವರಯ್ಯನವರಿಗೆ ರಾಜ್ಯವು ಸಾಲವೆತ್ತು ಸಾಲವೆತ್ತುವುದೆಂದರೆ ಲಕ್ಷ್ಯವಿಲ್ಲ ನಂಜುಂಡಯ್ಯನವರಿಗೆ ಸಾಲದ ಜವಾಬ್ದಾರಿಯ ವಿಷಯದಲ್ಲಿ ಹೆದರಿಕೆ ವಿಶ್ವೇಶ್ವರಯ್ಯನವರ ಮುಖ್ಯ ಗುಣ ಸಾಹಸ ನಂಜುಂಡಯ್ಯನವರ ಮುಖ್ಯ ಗುಣ ಅಪಾಯ ಹೀಗಾಗಿ ಇಬ್ಬರಿಗೂ ಕೆಲವು ವಿಷಯಗಳಲ್ಲಿ ಅಷ್ಟು ಹೊಂದಾವಣೆ ಇರಲಿಲ್ಲ ಆದರೆ ಈ ಮನೋವೃತ್ತಿ ಭೇದದಿಂದ ಅವರ ಸ್ನೇಹಕ್ಕೆ ಎರಡಷ್ಟು ಕುಂದು ಬರಲಿಲ್ಲ ವಿಶ್ವೇಶ್ವರಯ್ಯನವರು ನಂಜುಂಡಯ್ಯನವರ ಮಹಾಪಾಂಡಿತ್ಯವನ್ನು ಪ್ರಮಾಣ ಪ್ರಾಮಾಣಿಕತೆಯನ್ನು ದೇಶ ತಿನ್ ಪರತೆಯನ್ನು ಮನಸಾರ ಗೌರಿಸಿ ನಂಜುಂಡಯ್ಯನವರಿಗೆ ಎಲ್ಲ ಸಂದರ್ಭಗಳಲ್ಲಿಯೂ ಮನ್ನಣೆ ತೋರುತ್ತಿದ್ದರು ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತನೆಯ ಇಸವಿಯಲ್ಲಿ ಮೈಸೂರಿನಲ್ಲಿ ನಂಜುಂಡಯ್ಯನವರು ಕಾಯಿಲೆಯಾಗಿ ಹಾಸಿಗೆ ಹಿಡಿದು ಮಲಗಿದ್ದರು ಅವರನ್ನು ವಿಚಾರಿಸಿಕೊಂಡು ಬರಲಿಕ್ಕೆ ವಿಶ್ವವಿದ್ಯಾನಿಲಯದ ಅಧಿಕಾರಿಗಳು ಇಬ್ಬರು ಇಬ್ಬರು ಮೂವರು ಅಲ್ಲಿಗೆ ಹೋಗಿದರು ನಂಜುಂಡಯ್ಯನವರು ಅವರನ್ನು ಏನು ಈ ಹೊತ್ತಿನ ಸಮಾಚಾರ ಮೂರು ನಾಲ್ಕು ದಿನಗಳಿಂದ ನಾನು ಪೇಪರ್ ನೋಡುತ್ತಿಲ್ಲ ಎಂದರು ಆ ಸ್ನೇಹಿತರಲ್ಲೊಬ್ಬರು ಶೌಕತ್ತಾಲಿ ಅವರಿಗೆ ತುಂಬಾ ಕೋಪ ಬಂದುಬಿಟ್ಟಿದೆ ಕಲಾಫತ್ ವಿಷಯದಲ್ಲಿ ಇಂಡಿಯಾದವರು ಯುದ್ಧಕ್ಕೆ ನಿಲ್ಲದಿದ್ದರೆ ಶೌ ಅವರು ಅಫಘಾನಿಸ್ತಾನಕ್ಕೆ ಹೋಗಿ ಬಿಡುತ್ತಾರಂತೆ ಎಂದು ಹೇಳಿದರು ಇದನ್ನು ಕೇಳುತ್ತಲೇ ಮಲಗಿದ್ದ ನಂಜುಂಡಯ್ಯನವರು ಸ್ವಲ್ಪ ಎದ್ದು ಕುಳಿತು ಹೊರಟು ಹೋಗುತ್ತಾರಂತೆಯೇ ಹೋಗುವ ಮನಸ್ಸಿರುವವರನ್ನು ಕಟ್ಟಿಹಾಕಿಕೊಂಡರೆ ಏನು ಪ್ರಯೋಜನ ಹೋಗುವವರು ಹೋಗಲಿ ಬಿಡಿ ಅದಕ್ಕೆ ಹಣವೇನಾದರೂ ಬೇಕೆಂತೇನೋ ಚಂದ ಹಾಕಿಕೊಟ್ಟು ಬಿಡೋಣ ಎಂದರಂತೆ ನಂಜುಂಡಯ್ಯನವರು ಮಹಾಧೈರ್ಯಶಾಲಿಗಳು ತಮ್ಮ ಅಂತಸ್ಸಾಕ್ಷಿಗೆ ನ್ಯಾಯವೆನಿಸಿದ್ದನ್ನು ಸ್ಪಷ್ಟವಾಗಿ ಹೇಳುವುದರಲ್ಲಿ ಅವರು ಯಾರಿಗೂ ಹೆದರುತ್ತಿರಲಿಲ್ಲ ಎಲ್ಲ ಪ್ರಶ್ನೆಗಳನ್ನು ಕೂಲಂಕಷವಾಗಿ ವಿಮರ್ಶನ ಮಾಡುವುದು ಅವರ ನೈಜ ಗುಣ ಪ್ರತಿಯೊಂದು ಪ್ರಶ್ನೆಗೂ ಎರಡು ಮೂರು ಪಕ್ಕಗಳ ಂಟೆಂಬುದನ್ನು ತೋರಿಸಿಕೊಡುವುದನ್ನು ಅವರು ತಮ್ಮ ಕರ್ತವ್ಯವೆಂದೆನಿಸಿದ್ದರು ಕೋರ್ಟಿನಲ್ಲಿ ಒಬ್ಬ ಲಾಯರು ಒಂದು ಪಕ್ಷವನ್ನು ಹಿಡಿದು ವಾದಿಸುತ್ತಿದ್ದಾಗ ಆತನ ವಾದದ ಮೇಲೆ ನಂಜುಂಡಯ್ಯನವರು ಒಂದು ಆಕ್ಷೇಪವನ್ನು ಸೂಚ ಆಮೇಲೆ ಪ್ರತಿಪಕ್ಷಿಯ ಪರವಾಗಿ ವಾದಿಸಿದ ಲಾಯರಿಗೂ ಅದೇ ರೀತಿ ಅಡ್ಡ ಮಾತನ್ನೆತ್ತುವರು ಇದರಿಂದ ಇಬ್ಬರು ವಕೀಲರಿಗೂ ತಬ್ಬಿಬ್ಬರಾಗುತ್ತಿತ್ತು ಯಾರಾದರೂ ತಮ್ಮ ಪಕ್ಷವೇ ಸರಿ ಎಂದು ಹಠ ಹಿಡಿದರೆ ಆ ಹಠದ ಗಾಳಿ ಗುಳ್ಳೆಯನ್ನೊಡೆಯುವುದರಲ್ಲಿ ನಂಜುಂಡಯ್ಯನವರಿಗೆ ಬಲು ತುಸಂತೋಷ ನ್ಯಾಯಸ್ಥಾನದಲ್ಲಿ ಮಾತ್ರವೇ ಎಲ್ಲ ಕ್ಷೇತ್ರಗಳಲ್ಲಿಯೂ ಉಭಯ ಪಕ್ಷ ತೋಲನವೇ ನಂಜುಂಡೆಯನವರ ವಿಶೇಷ ಗುಣ ಅವರಿಗೆ ಸಮಾಜ ಸಂಸ್ಕಾರ ವಿಚಾರದಲ್ಲಿಯೂ ಆಸಕ್ತಿ ಇತ್ತು ತಮ್ಮ ನಮ್ಮ ಮತಾಚಾರ ಸಂಸ್ಥೆಗಳನ್ನು ಪರಿಷ್ಕಾರ ಮಾಡಿಸ್ ಪಡಿಸಬೇಕೆಂದು ಅವರು ಅಭಿಪ್ರಾಯಪಟ್ಟಿದ್ದರು ಮತ್ತು ತದನು ತದನುಸಾರವಾಗಿ ಗುಡಿಮಠಗಳ ಆಡಳಿತಗಳ ಸಂಸ್ಕರಣಕ್ಕಾಗಿ ಕಾನೂನನ್ನು ಮಾಡಿಸಿದರು ಆದರೂ ಅವರು ಪೂರ್ವಾಚಾರದಲ್ಲಿ ಶ್ರದ್ಧೆ ತೊರಿದವ ಪ್ರಗತಿ ಪಕ್ಷದವರಿಗೆ ಅವರು ಸಂಪ್ರದಾಯ ಶರಣರಂತೆಯೂ ಸಂಪ್ರದಾಯಸ್ಥರಿಗೆ ಅವರು ಪ್ರಗತಿಪರರಂತೆಯೂ ಕಾಣಿಸುತ್ತಿದ್ದರು ಇದರ ಅಂತರಂಗವೇನೆಂದರೆ ಅವರ ನಾನಾ ಪಕ್ಷೀಯ ಗುಣದರ್ಶನ ಮತ್ತು ತದ್ಗುಣ ಸಮನ್ವಯ ಪ್ರವೃತ್ತಿ ರಾಜ್ಯದಲ್ಲಿಯೂ ಸಮಾಜದಲ್ಲಿಯೂ ಆರ್ಥಿಕ ವ್ಯವಸ್ಥೆಯಲ್ಲಿಯೂ ಬಂಧನಗಳನ್ನು ಸಡಲಿಸಬೇಕು ಆದರೆ ವ್ಯವಸ್ಥೆಯು ಕೆಡದಂತೆ ಸಳಸ ಸಡಲಿಸಬೇಕು ಸ್ವಾತಂತ್ರ್ಯವಿರಬೇಕು ಆದರೆ ಸ್ವಾತಂತ್ರ್ಯವು ಒಂದು ವಿಹಿತ ಕ್ರಮದ ಚೌಕಟ್ಟಿನೊಳಗೆ ಸೇರಿಸಬೇಕು ಇದು ಇವರ ಅವರ ತತ್ವ ಈ ತೆರದ ಮನೋಭಾವವನ್ನು ಇಂಗ್ಲಿಶಿನಲ್ಲಿ ಲಿಬರಲಿಸಂ ಎಂದರೆ ಮಿತವೇಗ ಸ್ವಾತಂತ್ರ್ಯ ಎಂದು ಕರೆಯುತ್ತಾರೆ ಎಲ್ಲ ಮನುಷ್ಯ ಪ್ರಶ್ನೆಗಳು ದ್ವಿಮುಖವಾದವು ಆ ಎರಡರಲ್ಲಿ ಯಾವ ಒಂದನ್ನು ನಿರಾಕರಿಸಿದರೂ ಹಾನಿಯೇ ಎಂಬುದು ಆತತ್ವದ ತಿರುಳು ಪ್ರಗತಿ ಬೇಕು ಅದರಲ್ಲಿ ಒಂದು ಕ್ರಮಾನುಸರಣೆ ಇರಬೇಕು ಮುನ್ನಡೆ ನಡೆಯಬೇಕು ಆದರೆ ಅದರ ವೇಗ ತಲೆ ತಿರುಗಿಸುವಷ್ಟಾಗಬಾರದು ಈ ತರದ ನಂಬಿಕೆ ನಂಜುಂಡನಯ ನಂಜುಂಡಯ್ಯನವರದ್ದು ಮೈಸೂರು ಪಾರ್ಟಿಗೆ ನಂಜುಂಡಯ್ಯನವರು ಬುದ್ಧಿನಿಧಿ ಅವರು ಡಿ ವೆಂಕಟರಾಮಯ್ಯನವರು ಎಂ ಕೃಷ್ಣಯ್ಯನವರು ಈ ಮೂವರು ಒಂದೇ ಧ್ಯೇಯಕ್ಕಾಗಿ ಮೂರು ದೇಹಗಳಲ್ಲಿ ಮೂರು ವಿಧಗಳಲ್ಲಿ ದುಡಿದವರು ಆ ಮೂವರು ಆಪ್ತಮಿತ್ರರು ಅವರಲ್ಲಿ ಯಾರೂ ಯಾವ ಕೆಲ್ ಕೆಲಸವನ್ನು ಮಿಕ್ಕಿಬ್ಬರ ಮಂತ್ರಾಲೋಚನೆಯಿಲ್ಲದೆ ಮಾಡುತ್ತಿರಲಿಲ್ಲ